ಜಗದೊಡಯನಾದ ಗೋವಿಂದನಂದ್ರದ ನಿತ್ಯವಾದಂದೇ ಕುಡುವ ಪೂರ್ಣಸುಖೋದ್ಭಾ ಮಂದಸ್ತ ಚಿತ್ಯ ಪೂರ್ಣವಾ ಅನನ್ಯ ಇನ್ನೊಬ್ಬ ವ್ಯಕ್ತಿಯಲ್ಲಿ ಸಾಧಾರಣವಾಗದಿರುವ ಅನಿತ ಸಾಧಾರಣವಾದ ಅಥವಾ ಆಶ್ರಯನಾದ ಮತ್ತೊಬ್ಬ ವ್ಯಕ್ತಿಯ ಅಪೇಕ್ಷೆ ಇಲ್ಲದ ನವಿದ್ಯತೆ ಅನ್ಯಃ ಆಶ್ರಯ ಯೆ ಇನ್ನೊಬ್ಬ ವ್ಯಕ್ತಿಯನ್ನು ಅಪೇಕ್ಷಿಸದೆ ಸ್ವತಂತ್ರವಾಗಿರುವ ಏನು ಭಗವಂತನ ಸುಖ ಇದೆ ಆ ಸುಖದಿಂದ ವಿಶೇಷವಾಗಿ ಶೋಭಾಯಮಾನವಾದಂತಹ ಆ ಭಗವಂತನ ಮುಗುಳ್ನಗೆ ಒಳಗೆ ದುಃಖ ತುಂಬಿದಾಗ ನಾಟಕೀಯವಾಗಿ ವ್ಯವಹಾರಕ್ಕಾಗಿ ಮಾಡುವ ಮುಗುಳ್ನಗೆಗೆ ಅರ್ಥವೇ ಇರುವುದಿಲ್ಲ ಎಷ್ಟೇ ತನ್ನ ಒಳಗಿನ ದುಃಖವನ್ನು ಮುಚ್ಚಬೇಕು ಅಂತ ಮೇಲೆ ಮುಗುಳ್ನಗೆ ನಕ್ಕರೂ ಕೂಡ ಅದು ಒಳಗಿನ ದುಃಖದ ಪರಿಚಯವನ್ನು ಮಾಡಿಸಿ ಕೊಟ್ಟೇ ಮಾಯವಾಗುತ್ತೆ ಆದರೆ ಆ ತರಹದ ಮುಗುಳನಗೆ ಅಲ್ಲ ಭಗವಂತನದು ಪೂರ್ಣವಾದ ಅನಿತರ ಸಾಧಾರಣವಾದ ಸ್ವತಂತ್ರವಾದ ಸುಖದಿಂದ ಶೋಭಾಯಮಾನವಾದ ಮುಗುಳ್ನಗೆ ಅದನ್ನು ಚಿಂತನೆ ಮಾಡಿದವರಿಗೂ ಕೂಡ ಮೋಕ್ಷಾನಂದವನ್ನು ಕೊಡದು